ಎಪ್ಪತ್ತೆಂಟು ಕೊನೆಯ ದಿನಗಳು ದೇವರಾತನು ವಯೋವ್ರತವನ್ನು ಆರಂಭಿಸಿ ಒಂಬತ್ತು ತಿಂಗಳಾಯಿತು ದೀಕ್ಷೆಯನ್ನು ಬಿಟ್ಟಿದ್ದಾನೆ ಗಡ್ಡವು ಶಿಕೆಯು ಬೆಳೆದು ಅದು ಅಷ್ಟು ಉದ್ದವಾಗಿದೆ ಹಾಗೆಂದು ರೂಪವು ಘೋರವಾಗಿಲ್ಲ ಮುಖವು ಸೌಮ್ಯವಾಗಿದೆ ಎಲ್ಲದಕ್ಕಿಂತ ಹೆಚ್ಚಾಗಿ ಕಣ್ಣಿನಲ್ಲಿ ದೃಷ್ಟಿ ಪ್ರಶಾಂತವಾಗಿದೆ ಆದರೆ ಅಲ್ಲಿ ಏನೋ ಒಂದು ಅಲೌಕಿಕತೆ ತನ್ನ ಕಳೆದು ರತ್ನವನ್ನು ಹುಡುಕು ಹುಡುಕುತ್ತಿರುವವನಂತೆ ಏನೋ ಒಂದು ಹುಡುಕುವ ನೋಟ ಭಗವಾನರ ಜೊತೆಯಲ್ಲಿರುವಾಗ ಕಣ್ಮುಚ್ಚಿಕೊಂಡು ಮೌನವಾಗಿ ಕುಳಿತಿರುತ್ತಾನೆ ಒಬ್ಬನೇ ಇದ್ದಾಗ ಕಣ್ಣು ಬಿಟ್ಟಿರುವಾಗ ಏನಾದರೂ ವ್ಯಾಪಾರ ಮಾಡುತ್ತಿರ್ತಾನೆ ಸಾಮಾನ್ಯವಾಗಿ ಸಾಮಾನ್ಯವಾಗಿ ಒಂದು ಕೈಯನ್ನು ಅಡ್ಡವಾಗಿಟ್ಟು ಹೀಗೆ ಕಾಮವು ತಡೆದುಕೊಂಡಿದೆ ಆದರೆ ಅದು ಪ್ರವಾಹಕ್ಕೆ ಅಡ್ಡವಾಗಿಟ್ಟು ಕೈಯಂತೆ ಕೈ ಅಡ್ಡವಾದರೆ ಪ್ರವಾ ಪ್ರವಾಹವು ಹಾಗೆ ಖಂಡವು ಅಖಂಡವಾಗುವುದಕ್ಕೆ ಅಡ್ಡಲಾಗಿರುವುದು ಕಾಮ ಒಮ್ಮೆ ಖಂಡವು ಅಖಂಡದ ಕಡೆಗೆ ತಿರುಗಿದರೆ ಖಂಡವು ತಾನು ಅಖಂಡವಾಗಬೇಕೆಂಬುದು ನಿಜವಾಗಿ ಸಂಕಲ್ಪಿಸಿದರೆ ಆಗ ಕಾಮವು ಏನು ತಡೆದಿತು ಅಲ್ಲದೆ ಖಂಡವು ತಿಳಿಯದೆ ತಾನೇ ಅಖಂಡವೆಂದು ಅದರಿಂದ ಈ ಕಾಮದ ಹೊಡೆತ ಆಡಳಿತ ಎಂದು ಕಿಲಕಿಲ ನಗುತ್ತಾನೆ ಅಲಂಬಿನಿಯು ಬರುವುದು ತನ್ನ ತನಗೆ ಸ್ನಾನಕ್ಕೆ ನೀರು ಕೊಡುವುದಕ್ಕೆ ಒಂದು ಸಿದ್ಧಾಂತ ಆತನದು ಆಕೆಯು ಯಾವಾಗ ಬರಲಿ ಏನು ಸ್ನಾನಕ್ಕೆ ಹೊತ್ತಾಯಿತೇನು ಎನ್ನುತ್ತಾನೆ ಸ್ನಾನ ಮಾಡಿದರೆ ಅಭ್ಯಾಸ ಬಲದಿಂದ ಅಂತ್ಯಕ್ರಮ ಮಾಡುತ್ತಾನೆ ಆದರೆ ಆಹಾರ ವಿಚಾರದಲ್ಲಿ ಮಾತ್ರ ಬಹುಕಟ್ಟುನಿಟ್ಟು ಹಾಲು ಅಲ್ಲದೆ ಇನ್ನೇನೂ ತೆಗೆದುಕೊಳ್ಳುವುದಿಲ್ಲ ಒಂದೊಂದು ದಿನ ಅಲಂಬಿನಿ ನಾನು ಹಾಲನ್ನು ಮಾತ್ರ ತೆಗೆದುಕೊಳ್ಳುವುದಕ್ಕೆ ಗೊತ್ತೇ ನಾಲು ತೆಗೆದುಕೊಂಡು ಆಹಾರವು ಮೂರು ಪಾಲಾಗುತ್ತದೆ ಒಂದು ಭಾಗವು ದೇಹಕ್ಕೆ ಬೇರವಾಗಿ ಮನವಾಗಿ ಹೊರಬಂದು ಬಿಡುತ್ತದೆ ಇನ್ನೊಂದು ಭಾಗವು ಸೂಕ್ಷ್ಮವಾಗಿ ರಕ್ತವಾಗಿ ಭಾಗಗಳನ್ನು ತಟ್ಟುತ್ತದೆ ಅದಕ್ಕಿಂತ ಸೂಕ್ಷ್ಮವಾದ ಭಾಗವು ಮನಸ್ಸನ್ನು ಸೇರುತ್ತದೆ ಆದ್ದರಿಂದ ಆಹಾರ ಶುದ್ಧಿಯಿಂದ ಸತ್ವಶುದ್ಧಿಯಿಂದ ಮನಃಶುದ್ದಿ ಆದ್ದರಿಂದ ನೋಡು ಮನಸ್ಸು ಶುದ್ಧವಾಗಿರಬೇಕು ಎನ್ನುವನು ಆಹಾರ ಶುದ್ಧಿಯ ಕಡೆ ಸಂಪೂರ್ಣ ಲಕ್ಷ್ಯ ಕೊಡಬೇಕು ಎನ್ನುತ್ತಾನೆ ಇನ್ನೊಂದು ದಿವಸ ತಾನೇ ಅಲಂಬಿನಿಯನ್ನು ಕರೆದು ಹೂಂ ಹೂಂ ಅನ್ನು ಅವಲಂಬಿನಿ ಈ ಕರ್ಮಗಳನ್ನೆಲ್ಲ ನಮ್ಮ ನಮಗೆ ಸ್ವರ್ಗಗಳನ್ನು ತಂದು ಕೊಡುವುದು ನಿಜ ಅವು ಹೇಗೆ ಬರುವುದು ಈ ಕರ್ಮಗಳು ಪುಣ್ಯಗಳಾದ ಪುಣ್ಯಗಳಾದುದರಿಂದ ಒಂದು ವೇಳೆ ನಮ್ಮ ಕರ್ಮ ಪಾಪವಾಗಿತ್ತು ಇನ್ನು. ಆಗ ಏನಾಗಬೇಕು ಪಾಪ ಲೋಕಗಳು ಬರಬೇಕು ಆಗ ಏನಾಗಬೇಕು ಪಾಪ ಲೋಕಗಳು ಬರಬೇಕು ನಾವು ಒಂದು ಕರ್ಮ ಮಾಡಿದರೆ ಅದಕ್ಕಿಂತ ವಿರುದ್ಧವಾದ ಮತ್ತೊಂದು ಫಲವು ಬರುವುದು ದಾರಿ ನಡೆದರೆ ಹೊಟ್ಟೆ ತುಂಬುವುದು ಉಂಟೇನು ಕರ್ಮ ಮಾಡಿದರೆ ಭ್ರಮ ಸಿಕ್ಕುವುದೇ ಜೋಳ ಓದಿ ಬೆಳೆದಿಟ್ಟೆ ಹಾಗೆಂದು ಕರ್ಮವನ್ನು ಮಾಡದೆ ಮಾಡದೇ ಇರುವುದೆಂತೂ ಕರ್ಮ ಮಾಡುವ ಹಾಗಿಲ್ಲ ಕರ್ಮ ಮಾಡದಿದ್ದರೆ ದೇಹ ಕೇಳಬೇಕಲ್ಲ ಆದ್ದರಿಂದ ಕರ್ಮ ಮಾಡಲೇಬೇಕು ಎನ್ನು ಹಾಂ ನೋಡು ಆಲಂಬಿನಿ ಸಿಕ್ಕಿತ ಗುಟ್ಟು ಕರ್ಮ ಆಹಾರದ ಹಾಗೆ ಇನ್ನು ಬಿಡು ದೇಹದ ರಕ್ಷಣಕ್ಕೆ ತಿನ್ನುವ ಆಹಾರ ಬೇರೆ ಬಜ್ಜು ಬೆಳೆಸಿಕೊಳ್ಳುವುದಕ್ಕೆ ಎಮ್ಮೆ ತಿಂದ ಹಾಗೆ ತಿನ್ನುವ ಆಹಾರ ಬೇರೆ ಅಲ್ಲವೇ ಹಾಗೆ ಕರ್ಮ ಎನ್ನುವನು ಆಲಂಬಿನಿಗೆ ಇದೇನು ಇವರಿಗೆ ಏನಾದರೂ ಹುಚ್ಚು ಅಥವಾ ಹುಚ್ಚು ಹಿಡಿಯುವುದರ ಮೊದಲ ಗುರುತುಗಳಾಗಿ ಹೀಗೆ ಹುಚ್ಚು ಮಾತನಾಡುತ್ತಿದ್ದಾರೋ ಎನ್ನಿಸುವುದು ಅದು ಆತನಿಗೆ ಹೇಗೋ ತಿಳಿದು ಹೋಗುದು ಕೂಡಲೇ ಆತನು ನಕ್ಕು ನನಗೆ ಹುಚ್ಚು ಹಿಡಿಯಿತು ಎಂದು ಕೊಳ್ಳುವೆಯೋ ಹುಚ್ಚಿನಿಗೂ ಜನನಿಗೂ ಏನು ವ್ಯತ್ಯಾಸ ಇತರರಿಗೆ ಬೇಕಾದ ಮಾತುಗಳನ್ನೇ ಆಡಿಕೊಂಡು ಏನಾದರೂ ಆಗಲಿ ಇತರರನ್ನು ತೃಪ್ತಿಪಡಿಸಬೇಕು ಎಂದು ತನ್ನ ವ್ಯವಹಾರವನ್ನೆಲ್ಲ ಆಕಡೆಗೆ ತಿರುಗುವಂತೆ ಮಾಡಿಕೊಳ್ಳುವವನು ಮಾಡಿಕೊಂಡವನು ಜನ ಅದಲ್ಲದೆ ತನಗಾಗಿ ತಾನು ಆಡಿಕೊಳ್ಳುವ ಮಾತುಗಳನ್ನು ಇನ್ನೊಬ್ಬರು ಹಂಗಿಲ್ಲ ಹಂಗಿಲ್ಲದೆ ಆಡುವವನು ಹುಚ್ಚ ನಿಜವಾಗಿ ನೋಡಿದ ನೋಡಿದರೆ ಈ ಜಗತ್ತಿನಲ್ಲಿ ಇತರರಿಗಾಗಿ ತಮ್ಮನ್ನು ತನ್ನನ್ನು ಬಲಿ ತನ್ನನ್ನು ಅಷ್ಟು ಕುಗ್ಗಿಸಿಕೊಂಡವನು ಹುಚ್ಚನು ಇತರರಿಗೋಜು ಬೇಡುವಂತೆ ತನಗೆ ತೋರಿದ ಹಾಗೆ ಇರುವವನು ಹುಚ್ಚುನು ನಾನು ಹೇಳುವುದು ನಿಮಗೆ ಗೊತ್ತಾಗದೆ ಹೋದರೆ ನಿನ್ನ ಮಗ ಆ ಭಗವಾನ ಇದ್ದಾನಲ್ಲ ಆತನನ್ನು ಕೇಳು ಏನು ಮಾಡಲಿ ನನಗೆ ಬೇಕಾದದು ಅವನಲ್ಲಿ ಇದೆ ಅವನು ಕೊಡುವುದಕ್ಕೆ ಇನ್ನೂ ಮನಸ್ಸು ಮಾಡಿಲ್ಲ ಹಾಗೆಂದು ಕೊಡದವನಲ್ಲ ಇರಲಿ ಯಾವತ್ತಾದರೂ ಕೊಟ್ಟೆ ಕೊಡಬೇಕು ಕೊಡುತ್ತಾನೆ ಎನ್ನುವನು ಹೌದು ಹೌದು ನಿಮಗೆ ಇಲ್ಲದ್ದು ಇನ್ನೂ ಯಾರಿಗೆ ಎನ್ನುವಳು ದೇವರಾತನ ದೊಡ್ಡದಾಗಿ ನಾನು ಆಶ್ರಮಕ್ಕೆ ಬಂದದೇ ಅದಕ್ಕೆ ಆಲಂಬಿನಿ ಗಂಗಾ ಯಮನ ಸಂಗಮದಲ್ಲಿ ಪ್ರಾಣ ಬಿಟ್ಟರೆ ಮುಕ್ತಿಯಂತೆ ಹಾಗೆ ಈತನ ಸನ್ನಿಧಾನವೇ ನನಗೆ ಸಂಗಮ ಏನು ಹೇಳ್ತೀಯೇನೂ ಆಲಂಬಿನಿಗೆ ಬರಬರುತ್ತಾ ಗಂಡನಿ ಚಿತ್ರವರ್ತನು ಅಭ್ಯಾಸವಾಗಿ ಹೋಯಿತು ಅಂತೂ ಅವಳಿಗೆ ಒಂದು ಆಶ್ಚರ್ಯ ಬಹುದಿನದಿಂದ ಕರ್ಮವೇ ಸರಿ ಎನ್ನುತ್ತಿದ್ದವರು ಇಂದು ಕರ್ಮಕ್ಕಿಂತ ಆಚೆಗೆ ಇನ್ನೇನೋ ಇದೆ ಎನ್ನುತ್ತಾರೆ ಅದು ಭಗವಾನರಿಗೆ ಗೊತ್ತು ಬೇಕೆಂದರೆ ಅವನು ಅದನ್ನು ಕೊಡಬಲ್ಲ ಎನ್ನುತ್ತಾರೆ ಅದೇನೋ ನಾನು ಯಾಕೆ ಅದನ್ನು ಪಡೆಯಬಾರದು ಎಂದುಕೊಳ್ಳುತ್ತಾಳೆ ಈಗ ಆಕೆಯು ಗಂಡದಂತೆ ವಯೋ ವಯೋವ್ರತದಲ್ಲಿದ್ದಾಳೆ ಆಕೆಗೆ ಒಂದು ಆಸೆ ಇತ್ತು ಮೊಮ್ಮಗನನ್ನು ಎತ್ತಿಕೊಳ್ಳಬೇಕೆಂದು ಈಗ ಅದೂ ಇಲ್ಲ ಅದು ಹೇಗೋ ಆ ಆಸೆಯು ಕಾದ ಮೇಲೆ ನೆಲದ ಮೇಲೆ ಬಿದ್ದ ಮಳೆಗೆ ನೀರಿನಂತೆ ಹೋಗಿತ್ತು ತಾನೇ ತಾನಾಗಿರುವ ಗಂಡನ ಚಿಂತೆಯಲ್ಲಿ ಇನ್ನೂ ಯಾವ ಆಸೆ ತಾನೇ ಉಳಿದಿತು ಒಂದು ದಿನ ಭಗವಂತರು ತಾವಾಗಿ ತಾಯಿಯನ್ನು ಹುಡುಕಿಕೊಂಡು ಬಂದರು ಅಮ್ಮ ನಿನಗೆ ದೇವತೆಗಳು ಒಂದು ವರವನ್ನು ಕೊಟ್ಟಿದ್ದಾರೆ ಎಂದರು ಆಕೆಗೆ ಗಂಡನು ಹೇಳುತ್ತಿದ್ದ ಅವನ್ನು ಬೇಕೆಂದರೆ ಅದನ್ನು ಕೊಡಬಲ್ಲ ಎನ್ನುತ್ತಿದ್ದುದು ನೆನಪಾಗಿ ಅಗತ್ಯವಾಗಿ ಆಗಲಿ ಕೊಡಪ್ಪ ಎಂದು ಮಡಿಲನ್ನೊಡ್ಡಿದರು ದೇವತೆಗಳು ನಿನಗೆ ಸ್ವೇಚ್ಛಾ ಮರಣವೆಂಬ ವರವನ್ನು ಕೊಟ್ಟಿರುವರು ಹಾಗೆಂದರೆ ಹಾಗೆಂದ್ರೆ ಏನಪ್ಪಾ ಮರಣವು ಕಾಲಕರ್ಮ ಸಂಯೋಗದಿಂದ ಸಂಭವಿಸುವುದು ಅದು ತಪ್ಪಿನಿ ನೀನು ಬೇಕೆಂದಾಗ ಕಾಲಕರ್ಮಗಳು ಮೃತವನ್ನು ತಂದು ತಂದೊಡ್ಡುವು ಎಂದರೆ ಆಗ ಏನಾಗುವುದು ನೋಡಮ್ಮ ಕಾಲ ಬಂದಾಗ ಈ ಶರೀರದಲ್ಲಿರುವ ಜೀವನು ಈ ಶರೀರವನ್ನು ಬಿಟ್ಟು ಹೊರಟು ಹೋಗುವನು ಆಗ ಅದು ಅವನಿಗೆ ಕಾಮವಿಲ್ಲದಿದ್ದರೆ ಮುಕ್ತನಾಗುವನು ಸಕಾಮನಾಗಿದ್ದರೆ ಯಥಾ ಕಾಮವಾಗಿ ಪಡೆಯುವನು ಇದೇ ಏನು ಅವರು ಹೇಳುವುದು ಅವರು ಪದೇ ಪದೇ ಬೇಕೆಂದರೆ ನಿನ್ನ ಮಗ ಭಗವಾನ್ ಕೊಡವಲ್ಲ ಕೊಡುತ್ತಾನೆ ಎನ್ನುತ್ತಾರೆ ಇದೇ ಏನು ಅವರು ಹೇಳುವುದು ಭಗವನ್ ಅವರು ತಗುತ್ತಾ ಇರಬಹುದು ನೀನು ಅದನ್ನೆಲ್ಲ ಹಚ್ಚಿಕೊಳ್ಳಬೇಡ ನನ್ನನ್ನು ಮಗನಾಗಿ ಹೆತ್ತೆ ನನಗೆ ಈ ಜನ್ಮವನ್ನು ಕೊಟ್ಟೆ ಆದ್ದರಿಂದ ನನಗೆ ಬೇಕಾದ ಲೋಕಗಳು ಉಂಟು ನಿನಗೆ ಬೇಕಾದದ್ದನ್ನು ಕೇಳು ನೀನು ಕೇಳುವುದಕ್ಕಿಂತ ಮುಂಚೆಯೇ ದೇವತೆಗಳು ಅಸ್ತು ನೋಡ ಮಗನೆ ಈಚೆಗೆ ಅವರಿಗೆ ದೇಹವು ಕೊರಗುತ್ತಾ ಬಂದಿದೆ ಆದ್ದರಿಂದ ನನಗಾಗುತ್ತಿರುವ ದಿಗಲು ಅಷ್ಟು ಇಷ್ಟು ಎಂದು ಹೇಳಿದ್ದಾರೆ ಸಾಲದೆ ಆ ದಿಗಲನ್ನು ಕುರಿತು ನಾನು ಯಾರ ಹತ್ತಿರ ಹೇಳ್ಕೊಳ್ಳಬೇಕು ಅಥವಾ ನಾವು ಹೇಳಿಕೊಂಡೆವು ಕೇಳಿದವರ ಕೇಳಿದವರೇನಾದರೂ ನಮ್ಮ ದೃಷ್ಟವನ್ನು ಬದಲಾಯಿಸುವರೋ ಎಂದು ಇದುವರೆಗೆ ಸುಮ್ಮನಿದ್ದೆ ಇವತ್ತು ಏನಾದರೂ ಆಗಲಿ ನಿನ್ನ ಹತ್ತಿರ ಬಂದು ಹೇಳುವುದು ಎಂದು ಮನಸ್ಸು ಮಾಡಿದ್ದೆ ನೀನೇ ಬಂದು ಸ್ವೇಚ್ಛಾಮರಣಿಯಾಗಿದ್ದು ದೇವತೆಗಳು ಬರುವನ್ನು ಕೊಟ್ಟಿದ್ದಾರೆ ಎಂದು ಹೇಳಿದೆ ನೋಡು ನನಗಿರುವ ಆಸೆ ಎರಡು ಒಂದು ಮುತ್ತೈದೆಯಾಗಿ ಸಾಯಬೇಕು ಅವರ ಮುಂದೆ ಕಣ್ಣುಚ್ಚಿಕೊಳ್ಳಬೇಕು ಹಾಗೆಂದು ಅವರನ್ನು ಇನ್ನೊಬರೆಗೂ ಈ ಕೈಯಲ್ಲಿ ಕೊಟ್ಟು ಸಾಯಿದ್ದಾರೆ ಆದ್ದರಿಂದ ಈಗ ನೀನು ಹೇಳಿದೆ ಹೇಳಿದ ಸ್ವೇಚ್ಛಾಮರಣ ಅವರು ಹೋಗುವ ಕಾಲಕ್ಕೆ ಒಂದು ಮುಹೂರ್ತ ಮುಂಚೆ ನನಗೆ ಮರಣವಾಗಲಿ ಇದು ಒಂದು ಆಸೆ ಹಾಗೇ ಆಗುವುದು ಇನ್ನೊಂದು ಆಸೆ ಅಬ್ಬಾ ಎದೆಗೆ ಶೂಲ ತೆಗೆದಂತೆ ಆಯಿತು ನಿನ್ನ ಮಾತಿನಿಂದ ನನಗೆ ಎಷ್ಟೋ ಹಗುರವಾದ ಹಗ ಆಯಿತು ಇನ್ನೂ ಸಂತೋಷದಿಂದ ಕೇಳುತ್ತೀನಿ ಅಲ್ಲಿ ಅಲ್ಲಿ ನಿನ್ನ ದೇವತೆಗಳನ್ನು ಕೇಳು ಅದನ್ನು ಕೊಡಲಿ ಆಮೇಲೆ ನನ್ನ ಬಾಯಲಿ ಹೇಳಲಿ ಆಗಲ್ಲ ಮಾ ದೇವತೆಗಳು ನಡೆಸಿಕೊಡುವರು ನಡೆಸಿಕೊಡುವರು ಹೇಳು ನೋಡು ಮಗನೇ ನನಗೆ ಗಂಡನ ಮೇಲೆ ಎಷ್ಟು ಆಸೆ ಎಂದರೆ ಎಂದರು ಎಂದುಕೋ ಸತ್ತು ಮೇಲೋ ಅವರಲ್ಲಿರುತ್ತಾರೋ ಅಲ್ಲೇ ನಾನು ಇರಬೇಕು ಇದು ನನ್ನ ಆಸೆ ಇಷ್ಟೇ ನಿನಗೆ ನಮ್ಮ ಬಿಡದೆ ಬಿಡದೆ ಅಗ್ನಿಹೋತ್ವವನ್ನು ಮಾಡಿರುವ ನಿಮಗೆ ಒಂದೇ ವಿರತಿಯಾಗಿರುವುದು ಹೆಚ್ಚೇ ಆಗಲಿ ದೇವತೆಗಳು ಒಪ್ಪಿರುವರು ನಾನು ಬರುವವರೆವಿಗೂ ನೀವಿಬ್ಬರು ಬ್ರಹ್ಮಲೋಕದಲ್ಲಿರಿ ಈ ದೇಹಾನಂತರ ನಾನು ಅಲ್ಲಿಗೆ ಬರುವೆನು ನಾವೆಲ್ಲರೂ ಮುಕ್ತಿಗೆ ಹೋಗೋಣ ಮುಕ್ತಿ ಎಂದರೆ ಎಂದು ಮೊದಲಿ ನಾನು ನೀನೆಂಬ ಭೇದವೆಲ್ಲ ಬಿಟ್ಟು ನೀರಲ್ಲಿ ನೀರು ಬರೆಯುವಂತೆ ಚೈತನ್ಯವು ಚೈತನ್ಯದಲ್ಲಿ ಸೇರಿ ಹೋಗಬಹುದು ನೀನು ಸಾವಿರ ಹೇಳ ಮಗನೆ ನನಗೆ ಈ ತಾಯಿ ಮಗ ಗಂಡ ಹೆಂಡತಿ ಎಂಬ ನಾಟಕವೇ ಚೆನ್ನಾಗಿದೆ ಇದು ನಿಲ್ಲುವುದು ಉಂಟೇನು ಇದು ನಿಲ್ಲುವುದಿಲ್ಲ ಆದರೆ ನಮಗೆ ಸಾಕೆಂದರೆ ನಾವು ಎದ್ದು ಹೋಗಬಹುದು ಏನೋ ನೋಡಪ್ಪ ಇದು ನಿಮ್ಮಿಬ್ಬರಿಗೆ ಸೇರಿದ್ದು ನೀವು ಹೇಗೆ ಹೇಳಿದರೆ ಹಾಗೆ ನಾನು